ಸಂಸ್ಕಾರ ಕ್ರಮ ಸಂಪನ್ನಾಂ ಅದೃತಾಮಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣಿ ಹೃದಯ ಹಾರಿನಿ ಕಾವ್ಯ ಮೀಮಾಂಸಕರಲ್ಲಿ ರೀತಿಮತ ಒಂದುಂಟು ರೀತಿರಾತ್ಮ ಕಾವ್ಯ ಶಾಸ್ತ್ರಿಗಳ ಕಲೆಯ ವಿಷಯದಲ್ಲಿ ಇದು ಹೊಂದುತ್ತದೆ ಅವರ ಉಪನ್ಯಾಸ ಒಂದು ಕಾವ್ಯ ಅದರ ಸ್ವಾರಸ್ಯ ಸ್ಥಾನ ಅದರ ರೀತಿ ದೇವಾರ ಕಚೇರಿ ಇನ್ನೊಂದು ಅನುಭವವನ್ನು ಹೇಳುತ್ತೇನೆ ಶಾಸ್ತ್ರಿಗಳು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದಾಗ ನಾನು ಅಣ್ಣಾಮಲೈಗೆ ಹೋಗಿದ್ದೆ ಅಲ್ಲಿಯ ವಿಶ್ವವಿದ್ಯಾನಿಲಯದಲ್ಲಿ ಗೋಖಲೆಯವರ ಜನ್ಮ ದಿವಸದ ಭಾಷಣವನ್ನು ಕೊಡುವುದಕ್ಕಾಗಿ ಅಂದು ಶಾಸಿಗಳು ಊರಿನಲ್ಲಿರಲಿಲ್ಲ ದೆಹಲಿಗೆ ಹೋಗಿದ್ದರು ಉಪನ್ಯಾಸದ ಮಾರನೆಯ ದಿನವೋ ಮೂರನೆಯ ದಿನವೋ ಹಿಂತಿರುಗಿ ಬಂದರು ನಾನು ಆ ಒಂದು ದಿನ ಅಲ್ಲಿದ್ದು ಮಾರನೆಯ ದಿನ ಹಿಂತಿರುಗಬೇಕೆಂದಿದ್ದೆ ನನ್ನ ಕಾರ್ಯಕ್ರಮವನ್ನು ಶಾಸಿಗಳಿಗೆ ಅರಿಕೆ ಮಾಡಿದಾಗ ಅವರು ಹೇಳಿದರು ಏನಯ್ಯಾಂ ಚಿದಂಬರಕ್ಕೆ ಬಂದವನು ತೇವಾರವನ್ನು ಕೇಳದೆ ಹಿಂದಕ್ಕೆ ಹೋಗುದುಂಟೆ ನೀನು ಹುಚ್ಚ ಇನ್ನೆರಡು ದಿನ ಇರು ತೇವಾರಕ್ಕೆ ಏರ್ಪಾಡು ಮಾಡುತ್ತೇನೆ ಅದರಂತೆ ಒಂದು ದಿನ ವೈಸ್ ಚಾನ್ಸಲರ್ ಸನ್ನಿ ಸನ್ನಿಧಿಯಲ್ಲಿ ತೇವಾರದ ಕಚೇರಿ ನಡೆಯಿತು ತೇವಾರವೆಂಬುದು ತಮಿಳಿನ ಶಿವ ಸ್ತೋತ್ರ ಪ್ರಬಂಧ ಶೈವ ಮಹಾಪುರುಷರು ಹಾಡಿದ ಈ ಸ್ತೋತ್ರಗಳು ತಮಿಳು ಶೈವರಿಗೆ ವೇದಪ್ರಾಯವಾದ ವಾದವು ಈ ಪ್ರಬಂಧಗಳನ್ನು ನನಗೆ ವಿವರಣೆ ಮಾಡಿ ಹೇಳುವುದಕ್ಕೋಸ್ಕರ ತಮಿಳು ಮಹಾವಿದ್ವಾನ್ ರಾಘವಯಂಗಾರ್ಯರನ್ನು ಬರಮಾಡಿದ್ದರು ತೇವಾರಗಳನ್ನು ಹಾಡಿದ್ದು ಏಳೆಂಟು ಮಂದಿಯ ಒಂದು ಗುಂಪು ಅದು ತಾಳಾಮೃದಂಗ ಸಮೇತವಾಗಿತ್ತು ತೇವಾರವನ್ನು ಹಾಡುವ ಸಂಪ್ರದಾಯವೊಂದು ಪ್ರಾಚೀನವಾದದ್ದುಂಟು ಹಾಡುಗಳ ರಾಗಗಳು ತಾಳಗತಿಯು ಸಾಂಪ್ರದಾಯದಿಂದ ಬಂದಿರುತ್ತದೆ ಹಾಡುವವರನ್ನು ಕ್ರಮವಾಗಿ ಗುರುಕುಲದಲ್ಲಿ ತಯಾರು ಮಾಡಿಸಿರುತ್ತಾರೆ ಇವರನ್ನು ತಯಾರು ಮಾಡುವುದಕ್ಕಾಗಿ ಚಿದಂಬರದಲ್ಲಿ ತೇವಾರದ ಪಾಠಶಾಲೆಯೇ ಬಂದಿತ್ತು ಶಾಸ್ತ್ರಿಗಳು ಹೇಳಿದರು ಇಂಥ ತೇವಾರ ಪಾಠಶಾಲೆಗಳನ್ನು ನಮ್ಮ ನಾಟುಕೋಟಿ ಚೆಟ್ಟಿಯಾರುಗಳು ನೆಲೆಸಿರುವ ಎಲ್ಲಾ ದೇಶಗಳಲ್ಲೂ ಸ್ಥಾಪಿಸಿರುತ್ತಾರೆ ಬರ್ಮಾದಲ್ಲಿ ಮಲೇಷ್ಯಾದಲ್ಲಿ ಇನ್ನು ಬೇರೆ ದ್ವೀಪಾಂತರಗಳಲ್ಲಿ ಅಲ್ಲಿಯ ಶಿವಾಜ ಶಿವಾಲಯಗಳಲ್ಲಿ ಪೂಜೆ ನಡೆಯುವಾಗ ತದಂಗವಾಗಿ ತೇವಾರಗಳನ್ನು ಹಾಡುವುದು ಕ್ರಮ ಈ ಕೈಂಕರ್ಯಕ್ಕಾಗಿ ನಾಟುಕೋಟಿ ಚೆಟ್ಟಿಯಾರುಗಳು ಉದಾರವಾಗಿ ದ್ರವ್ಯವನ್ನು ವ್ಯಯ ಮಾಡಿದ್ದಾರೆ ತೇವಾರದ ಕಚೇರಿ ಸುಮಾರು ಎರಡು ಗಂಟೆ ಹೊತ್ತು ನಡೆಯಿತು ಅದನ್ನು ಕೇಳಿದ್ದರಿಂದ ನನ್ನ ಮನಸ್ಸಿಗೆ ಸಂತೋಷವಾದದ್ದಲ್ಲದೆ ತಮಿಳಿನ ಗೇಯ ಛಂದಸ್ಸಿನ ರೂಪವನ್ನು ಕುರಿತು ನನಗೆ ಕೊಂಚ ತಿಳಿವಳಿಕೆ ಬಂತು ವ್ಯಾಧಿ ನಾನು ಹೇಳಬೇಕೆಂದು ಹೊರಟ ವಿಷಯ ಬೆರೆಯದು ತೇವಾರದ ಕಚೇರಿ ನಡೆದ ಮಾರನೆಯ ದಿನ ಮೈ ಕೊಂಚ ಆಲಸಿಕೆಯಾಗಿತ್ತು ಹಿಂದಿನ ಎರಡು ಮೂರು ದಿನಗಳ ದೂರ ಪ್ರಯಾಣದ ಕಾರಣದಿಂದ ಇರಬಹುದು ಭೋಜನ ಕಾಲದಲ್ಲಿಯೇ ಸ್ವಲ್ಪ ದುರ್ಬಲತೆ ತೋರಿತು ವಿಶ್ರಾಂತಿಯಿಂದ ಸರಿ ಹೋಗಬಹುದೆಂದು ನಾವು ಅಂದುಕೊಂಡಿದೆವು ಆದರೆ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಯ ಸುಮಾರಿನಲ್ಲಿ ಅವರಿಗೆ ಎದೆ ಶೂಲೆ ಹೆಚ್ಚಾಯಿತು ನಾಲ್ಕೈದು ನಿಮಿಷಗಳಲ್ಲಿ ಮಾತನಾಡುವುದೇ ಕಷ್ಟವಾಯಿತು ಮಂಚದ ಮೇಲೆ ಮಲಗಿಸಿದೆವು ಅವರ ಕೈಯನ್ನು ಎದೆಯ ಮೇಲಿಟ್ಟು ಒತ್ತಿಕೊಳ್ಳುತ್ತಿದ್ದರು ನೋವು ಹೆಚ್ಚಾಗಿದ್ದಂತಿತ್ತು ಆಗ ಏನು ಮಾಡಬೇಕೆಂದು ನನಗೆ ತೋರಲಿಲ್ಲ ಅದುವರೆಗೆ ನಾನು ಅಂತ ಕಾಯಿಲೆಯನ್ನು ನೋಡಿರಲಿಲ್ಲ ಉತ್ಕ್ರಮಣ ಕಾಲದ ಸ್ಥಿತಿ ಎಂಥದೆಂಬುದು ನನಗೆ ತಿಳಿದಿರಲಿಲ್ಲ ಹಾಗೆ ನನ್ನ ತಂದೆ ತಾಯಿಗಳಿಬ್ಬರು ದೃಢಕಾರರಾಗಿದ್ದರಿಂದ ಯಾವ ಪ್ರಬಲ ವ್ಯಾಧಿಯ ಅರಿವು ನನಗೆ ಉಂಟಾಗಿರಲಿಲ್ಲ ಶಾಸ್ತ್ರಿಗಳ ಜೊತೆಯಲ್ಲಿದ್ದವರು ಸೇವಕರನ್ನು ಬಿಟ್ಟರೆ ಮೂರೇ ಮಂದಿ ನಾನು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸೂರ್ಯನಾರಾಯಣರಾಯರ ಭಾರ್ಯೆ ಅನಸೂಯಮ್ಮ ಎಂಬಾಕೆ ವೆಂಕಟರಾಮ್ ಎಂಬ ಪ್ರೈವೇಟ್ ಸೆಕ್ರೆಟರಿ ಈ ವೆಂಕಟರಾಮ್ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನವರು ಎಂಇಎ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿ ಬುದ್ಧಿವಂತನೆಂದು ಒಳ್ಳೆಯವನೆಂದು ಹೆಸರು ಪಡೆದಿದ್ದ ವೈದ್ಯ ಸಹಾಯವಾದರೂ ವೈಸ್ ಚಾನ್ಸಲರ್ ಮನೆಗೆ ಆರೇಳು ಮೈಲಿ ದೂರದಿಂದ ಬರಬೇಕಾಗಿತ್ತು ನಾನು ಒಂದು ಯೋಚನೆ ಮಾಡಿದೆ ವೆಂಕಟರಾವ್ ಕಾರಿನಲ್ಲಿ ಹೋಗಿ ಡಾಕ್ಟರನ್ನು ಕರೆತರತಕ್ಕದ್ದು ಅದಕ್ಕೆ ಬೇಕಾಗುವ ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಅನಸೂಯಮ್ಮನವರು ಗ್ರಾಮೋಫೋನ್ ಮುಂದೆ ನಿಂತು ಸಂಗೀತ ರೆಕಾರ್ಡ್ ಹಾಕತಕ್ಕದ್ದು ನಾನು ಶಾಸ್ತ್ರಿಗಳ ಹತ್ತಿರ ನಿಂತು ಅವರ ಕೈಕಾಲುಗಳನ್ನು ಒತ್ತಿ ಸವರತಕ್ಕದ್ದು ಡಾಕ್ಟರು ಬಂದಾಗ ಅವರು ಹೇಳಿದಂತೆ ನಡೆಯತಕ್ಕದ್ದು ಅವಸಾನ ಪ್ರಾರ್ಥನೆ ಇದರಂತೆ ರೆಕಾರ್ಡ್ ಹಾಕುತ್ತಿದ್ದರು ಶಾಸ್ತ್ರಿಗಳಿಗೆ ಇಷ್ಟವಾದ ರಾಗಗಳಾವುದೆ ಗಳಾವುವೆಂಬುದನ್ನು ಅಶಿಷ್ಟು ತಿಳಿದಿದ್ದ ನಾನು ಯಾವ ಯಾವ ರೆಕಾರ್ಡು ಹಾಕಬೇಕೆಂಬುದನ್ನು ಆಕೆಗೆ ಹೇಳಿದೆ ನಾನು ಶಾಸಿಗಳ ಕೈಕಾಲು ಒತ್ತುತ್ತಿದ್ದೆ ಶಾಸಿಗಳಾದರೂ ಯಹಲೋಕದ ಜ್ಞಾನವಿಲ್ಲದವರಂತೆ ಸ್ತಬ್ಧರಾಗಿ ಕೈಕಾಲು ಮುದುಡಿಕೊಂಡು ಮಲಗಿದ್ದರು ಅನಸೂಯಮ್ಮನವರು ನಾಲ್ಕೈದು ಯಾವ ಯಾವುದೋ ರೆಕಾರ್ಡುಗಳನ್ನು ಹಾಕಿ ಅವು ಮುಗಿದ ಮೇಲೆ ಯದುಕುಲ ಕಾಂಬೋದಿ ರಾಗದ ಪಾಹಿ ರಾಮಚಂದ್ರ ರಾಘವ ಎಂಬ ರೆಕಾರ್ಡನ್ನು ಹಾಕಿದರು ಅದು ಮುಸೂರಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ಹಾಡಿದ್ದದ್ದು ತ್ಯಾಗರಾಜರ ಕೀರ್ತನೆ ಹಾಡು ಮುಗಿದು ಕಡೆಗೆ ಬರುತ್ತಿದ್ದಾಗ ಇನ್ನೇನು ಮುಗಿದು ಎನ್ನುವ ಎನ್ನುವಷ್ಟರೊಳಗಾಗಿ ಶಾಸ್ತ್ರಿಗಳ ಬಾಯಿಂದ ಸಾರ್ ಎಂಬ ಧ್ವನಿ ಹೊರಟದ್ದು ನನ್ನ ಕಿವಿಗೆ ಬಿತ್ತು ನಾನು ಆ ಕೂಡಲೇ ಕಿವಿಯನ್ನು ಅವರ ಬಾಯ ಹಿಡಿದೆ ಒನ್ಸ್ ಮೋರ್ ಸಾರ್ ಎಂದರು ಅನಸೂಯಮ್ಮನವರು ಮತ್ತೆ ಆ ಹಾಕಿದರು ಮತ್ತೊಂದು ಸಾರಿ ಹಾಗೆಯಾಯಿತು ಹೀಗೆ ಮೂರು ಸಲ ಆದ ಬಳಿಕ ಶಾಸ್ತಿಗಳು ನನ್ನ ಕಿವಿಯಲ್ಲಿ ಉಸುರಿದರು ನನ್ನ ಅವಸಾನ ಕಾಲದಲ್ಲಿ ಈ ಹಾಡು ನನಗೆ ಕೇಳುವ ಹಾಗಾದರೆ ಅವರ ಅಂತರಂಗದ ಭಾವ ಆಗ ಹೊರಕ್ಕೆ ಬಂತು ಅವರ ಕಣ್ಣುಗಳಲ್ಲಿ ಕಂಬನಿ ತುಂಬಿತ್ತು ಶ್ರೀರಾಮಚಂದ್ರಮೂರ್ತಿಯ ಸ್ಮರಣೆ ತಮಗೆ ಸರ್ವದಾ ಶ್ರುತಿಗೋಚರವಾಗಿರಬೇಕೆಂದು ಅವರ ಹಂಬಳ ವಾಸ್ತವವಾಗಿ ಶಾಸ್ತ್ರಿಗಳು ಮೃತರಾದ ದಿನ ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ ಆರು ಆ ವಾರ್ತೆಯನ್ನು ಮಹಾಜನಕ್ಕಾಗಿ ಪ್ರಸಾರ ಮಾಡುವುದರಲ್ಲಿ ಮದರಾಸಿನ ಎಐಆರ್ ಅಧಿಕಾರಿಗಳು ಮೇಲೆ ಹೇಳಿದ ಕೀರ್ತನೆಯಷ್ಟೇ ಸೊಗಸಿನದೂ ಉಚಿತವೂ ಆದ ಒಂದು ತ್ಯಾಗರಾಜ ಕೀರ್ತನೆಯನ್ನು ತಮ್ಮ ಪ್ರಸಾರದ ಸಮಾಪ್ತಿಯಲ್ಲಿ ಸೇರಿಸಿದರು ಅದು ರಾರ ಮಾಂಟಿದಾಗ ಮಾಂಟಿದಾಕ ಎಂಬ ಆಸಾವೇರಿಕ್ ರಾಗದ ಕೀರ್ತನೆ ಇದನ್ನು ಕೇಳಿದಾಗ ನನ್ನ ಕಣ್ಣಲ್ಲಿ ತಡೆಯಲಾರದಷ್ಟು ಕಂಬನಿ ಉಕ್ಕಿ ಬಂತು ಶ್ರೀನಿವಾಸ ಒಂದು ಬೇಡಿಕೆ ಶ್ರೀನಿವಾಸ ಶಾಸ್ತ್ರಿಗಳವರು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದಾಗ ಒಮ್ಮೆ ಬೆಂಗಳೂರಿಗೆ ಬೇಸಿಗೆ ಆಗಿ ಬಂದರು ಆಗ ಡಾಕ್ಟರ್ ಸಿ ರಾಮರಾಯರ ಮನೆ ಬಿಡುವಾಗಿದ್ದರಿಂದ ಒಂದೆರಡು ತಿಂಗಳ ಕಾಲ ಅಲ್ಲಿ ವಾಸವಾಗಿದ್ದರು ಆಗ ಒಂದು ದಿನ ಮಧ್ಯಾಹ್ನ ಅವರು ನನ್ನಡನೆ ಯಾವುದೋ ರಾಜಕೀಯವನ್ನು ಚರ್ಚೆ ಮಾಡುತ್ತಿದ್ದರು ಅದು ಬಹುಶಃ ಸಾವಿರದ ಇಸವಿಯ ಇಂಡಿಯಾದ ರಾಜ್ಯ ನಿಬಂಧನೆಯ ಕೆಲವು ಪ್ರಕರಣಗಳನ್ನು ಕುಳಿತು ಸುಮಾರು ಎರಡು ಗಂಟೆಯ ಕಾಲ ಆ ಪ್ರಕರಣಗಳ ಅರ್ಥವ್ಯಾಪನೆಯನ್ನು ಕುರಿತು ಮಾತನಾಡಿದೆವು ಆ ಹೊತ್ತಿಗೆ ಅಷ್ಟು ಸಾಕೆಂದು ಮುಗಿಸಿ ಸ್ವಲ್ಪ ಹೊರಗೆ ಸುತ್ತಾಡಿಕೊಂಡು ಬರೋಣವೆಂದು ಹೊರಟವು ಹೊರಡುವ ಸಮಯದಲ್ಲಿ ಶಾಸಿಗಳು ಹೇಳಿದರು ಸರ್ ನಿಮಗೆ ಒಂದು ಪುಸ್ತಕ ಕೊಡುತ್ತೇನೆ ಅದರಲ್ಲಿ ಒಂದು ಭಾಗವನ್ನು ನೀವು ನೋಡಿ ಅದರ ಸಾಮಾ ಸಾರಾಂಶವನ್ನು ನನಗೆ ಹೇಳಬೇಕಾಗಿದೆ ಸಂತೋಷದಿಂದ ಆ ಕೆಲಸ ಮಾಡುತ್ತೇನೆ ನಾನು ಆಗ ಏನು ತಿಳಿದುಕೊಂಡೆ ನಾವು ಮಾತನಾಡುತ್ತಿದ್ದುದು ರಾಜಕೀಯ ಆದದ್ದರಿಂದ ಯಾವುದೋ ರಾಜ್ಯಶಾಸ್ತ್ರ ಗ್ರಂಥವನ್ನೋ ರಾಜಕೀಯ ಪ್ರಬಂಧವನ್ನೋ ಶಾಸ್ತ್ರಿಗಳು ನನಗೆ ಕೊಟ್ಟಾರ ಹೀಗೆ ಮನಸ್ಸಿನಲ್ಲಿ ನಿರೀಕ್ಷಿಸಿದ್ದೆ ನಾವು ಗಾಳಿ ಸೇವನೆಗಾಗಿ ಹೊರಗೆ ಹೋಗಿ ಸುಮಾರು ಏಳು ಗಂಟೆಗೆ ಹಿಂತಿರುಗಿ ಬಂದು ಮೋಟಾರಿನಿಂದ ಇಳಿದಾಗ ಶಾಸ್ತ್ರಿಗಳು ಸರ್ ನಾನು ಹೇಳಿದ್ದನ್ನೂ ಮರೆಯಬೇಡಿ ಪುಸ್ತಕ ಕೊಡುತ್ತೇನೆ ಎಂದು ತಮ್ಮ ಕೋಣೆಯೊಳಗೆ ಒಳಕ್ಕೆ ಹೋಗಿ ಒಂದು ಪುಸ್ತಕವನ್ನು ತಂದು ನನ್ನ ಕೈಗೆ ಕೊಟ್ಟು ನನಗೆ ಬೇಕಾದ ಭಾಗಕ್ಕೆ ಗುರುತು ಚಿಟ್ಟಿ ಇಟ್ಟಿದ್ದೇನೆ ಎಂದು ಹೇಳಿದರು ಆ ಜಾಗ ಮಬ್ಬಾಗಿತ್ತು ಮತ್ತು ಶಾಸ್ತ್ರಿಗಳಿಗೆ ರಾತ್ರಿ ಭೋಜನದ ವೇಳೆಯಾಗಿತ್ತು ಆದ್ದರಿಂದ ನಾನು ಪುಸ್ತಕವೇನೆಂಬುದನ್ನು ಅಲ್ಲಿ ನೋಡದೆ ಅದನ್ನು ಹಿಡಿದು ನನಗೆ ಬಂದೆ ನನ್ನ ಅಚ್ಚರಿ ಭೋಜನಾನಂತರ ವಿರಾಮವಾಗಿ ನೋಡೋಣವೆಂದು ಆಗ ಪುಸ್ತಕವನ್ನು ತೆಗೆದೆ ಅದು ಜಾರ್ಜ್ ಸಾಂತಾಯನ ಎಂಬ ಪ್ರಸಿದ್ಧ ತಾತ್ವನು ಬರೆದ ಗ್ರಂಥ ಅದರ ಒಂದು ಅಧ್ಯಾಯದ ಹೆಸರು ಸಮ್ ಮೀನಿಂಗ್ಸ್ ಆಫ್ ದಿ ವರ್ಡ್ ಈಸ್ ಇದೆ ಎಂಬ ಮಾತಿನ ಕೆಲವು ಅರ್ಥಗಳು ಈ ಪ್ರಕರಣ ಸುಮಾರು 7 ಪುಟ ಗ್ರಂಥವನ್ನು ಓದಲು ಪ್ರಾರಂಭ ಮಾಡಿದಾಗ ಸುಮಾರು ಹತ್ತು ಗಂಟೆ ಗಂಟೆ ಹನ್ನೆರಡು ಆಯ್ತು ಮೂರು ಪುಟ ಮುಗಿದಿರಲಿಲ್ಲ ಕಣ್ಣಿಗೆ ತುಂಬಾ ಆಯಾಸವಾಗಿದ್ದರಿಂದ ದೀಪವನ್ನಾರಿಸಿದ್ದಾಯ್ತು ಪುಸ್ತಕವನ್ನು ಪಕ್ಕ ಕಿಟ್ಟ ಕಿಟ್ಟದ್ದಾಯ್ತು ನಿದ್ದೆ ಬರಲಿಲ್ಲ ಗ್ರಂಥದ ತರ್ಕ ಜಟಿಲವಾಗಿತ್ತು ಮಾರನೆಯ ದಿನ ನಾನು ಹೋಗುತ್ತಲೇ ಶಾಸ್ತ್ರಿಗಳು ಕೇಳಿದರು ಏನು ಸರ್ ತಂದಿದ್ದೀರಾ ನಿಮ್ಮ ಸಾರಾಂಶವನ್ನು ನಾನು ಮೂರು ಪುಟ ಓಡಿದೆ ಅಷ್ಟಕ್ಕೆ ಎರಡು ಮೂರು ಗಂಟೆ ಹಿಡಿಯಿತು ಇದು ಕಬ್ಬಿಣದ ಕಡಲೆ ಇಹೊತ್ತು ಮತ್ತೆ ನೋಡುತ್ತೇನೆ ಹೀಗೆ ಮೂರು ದಿನ ಕಳೆಯಿತು ನಾಲ್ಕನೆಯ ದಿನ ನಾನು ಹೇಳಿದೆ ನಾನು ಪ್ರಬಂಧವನ್ನು ಓದಿ ಮುಗಿಸಿದ್ದೇನೋ ಆತ ಈಸ್ ಎಂಬ ಮಾತಿಗೆ ಏಳು ಅರ್ಥಗಳಿವೆ ಎಂದು ಹೇಳಿ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ಆದರೆ ನನ್ನ ಮನಸ್ಸಿಗೆ ಹಿಡಿದಿರುವುದು ಮೂರು ಅಥವಾ ನಾಲ್ಕು ಅರ್ಥ ಮಾತ್ರ ಇನ್ನು ಮೂರು ಅರ್ಥವನ್ನು ನನ್ನ ಮನಸ್ಸು ಹಿಡಿಯಲಾರದೆ ಸೋತಿದೆ ಇನ್ನೂ ನೋಡಿ ಇನ್ನು ಹದಿನೈದು ದಿನ ಅದರ ಮುಖವನ್ನು ನೋಡುವುದಿಲ್ಲ ಸದ್ಯಕ್ಕೆ ಇದು ಸಾಕೆನಿಸಿದೆ ಶಾಸ್ತ್ರಿಗಳು ನಕ್ಕು ನನಗೊಬ್ಬನಿಗೆ ಈ ಕಷ್ಟವೇನೋ ಎಂದು ತಿಳಿದುಕೊಂಡಿದ್ದೆ ವಿಚಾರ ಪ್ರವೃತ್ತಿ ಇದನ್ನು ಉದಾಹರಣೆಯಾಗಿ ಹೇಳಿದ್ದೇನೆ ಶಾಸ್ತ್ರಿಗಳ ಬುದ್ಧಿ ಹೇಗೆ ಹೇಗೆ ಕೆಲಸ ಮಾಡುತ್ತಿದ್ದೆಂಬುದಕ್ಕೆ ನಿದರ್ಶನವಾಗಿ ಆಧ್ಯಾತ್ಮ ವಿಚಾರದಲ್ಲಿ ಶಾಸ್ತ್ರಿಗಳವರು ಒಂದು ದೃಢವಾದ ನಿರ್ಧಾರಕ್ಕೆ ಬಂದಿದ್ದರೆಂದು ನಾನು ಹೇಳಲಾರೆ ಅವರು ಇಪ್ಪತ್ತೈದು ಮೂವತ್ತನೆಯ ವಯಸ್ಸಿನಲ್ಲಿದ್ದಾಗ ಅವರು ಹಕ್ಸ್ಲಿ ಎಂಬ ವಿಜ್ಞಾನಿಯ ಪ್ರಭಾವಕ್ಕೊಳಗಾದರೂ ಅವರು ನನಗೆ ಒಂದು ದಿನ ಹೇಳಿದರು ನನ್ನ ವಿಚಾರ ಪ್ರವೃತ್ತಿಯನ್ನು ತಿದ್ದಿದವನು ಹಕ್ಸ್ಲಿ ಆತ ಫ್ಯೂಮ್ ಎಂಬ ಇಂಗ್ಲಿಷ್ ತಾತ್ವಿಕವನ್ನು ಕುರಿತು ಇಂಗ್ಲಿಷ್ ಮೆನ್ ಆಫ್ ಲೆಟರ್ಸ್ ಗ್ರಂಥಮಾರೆಯಲ್ಲಿ ಗ್ರಂಥವನ್ನು ಬರೆದಿದ್ದಾನಲ್ಲವೇ ನಾನು ಅದನ್ನು ಓದಿದ ಮೇಲೆ ನನ್ನ ಬುದ್ಧಿ ಪ್ರವೃತ್ತಿ ಆ ಮಾರ್ಗಕ್ಕೆ ತಿರುಗಿತು ಮಹಾಕವಿ ಪ್ರಭಾವ ಅವರು ಹೀಗೆ ಹೇಳಿದ್ದರೂ ಅವರ ಬುದ್ಧಿಯ ಮೇಲೆ ಇನ್ನೆರಡು ಶಕ್ತಿಗಳ ಪ್ರಭಾವ ನಡೆಸಿದವೆಂದು ನಾನು ತಿಳಿದುಕೊಂಡಿದ್ದೇನೆ ಮೊದಲನೆಯದು ಮಹಾಕಾವ್ಯ ಎರಡನೆಯದು ಲೋಕ ಸಂಪರ್ಕ ಅವರ ಮನಸ್ಸು ನಜವಾಗಿ ಕಾವ್ಯದರ್ಮದ್ದು ಅವರು ರಾಮಾಯಣ ಭಾರತ ಕಾಳಿದಾಸ ಭರ್ತೃಹರಿ ಮೊದಲಾದ ಸ್ವದೇಶದ ಪುರಾತನರಿಗೆ ಸಂಪೂರ್ಣವಾಗಿ ಮನಸ್ಸೋತಿದ್ದರು ಅವರ ಅಂತರಂಗ ವೃತ್ತಿ ಸಂಪೂರ್ಣವಾಗಿ ಮಹಾಕವಿ ಪ್ರಭಾವಕ್ಕೆ ವಶವಾಗಿದ್ದದ್ದು ಯಾವ ದೊಡ್ಡ ರಾಜಕೀಯ ಪ್ರಸಂಗವೇ ಆಗಲಿ ಸಾಮಾಜಿಕ ಪ್ರಶ್ನೆಯೇ ಆಗಲಿ ಚರ್ಚೆಗೆ ಬಂದಾಗ ಶಾಸ್ತ್ರಿಗಳು ಪ್ರೌಢಶೈಲಿಯಲ್ಲಿ ವಾದಾವೇಶದಲ್ಲಿದ್ದಾಗ ಅವ ಅದರ ನಡುವೆ ಯಾರಾದರೂ ಒಂದು ಕವಿವಾಕ್ಯವನ್ನು ಜ್ಞಾಪಕಕ್ಕೆ ತಂದರೆ ಆ ಕೂಡಲೇ ಶಾಸ್ತ್ರಿಗಳಿಗೆ ವಾದದ ರಭಸ ಮರೆತು ಹೋಗಿ ಆಹ ಎನ್ನುವರು ಮನಸ್ಸು ಗಂಭೀರವಾಗಿರುವುದು ಆಗ ತಾವು ಹೇಳಿದ್ದದ್ದನ್ನು ತಾವೇ ಪುನರ್ ವಿಮರ್ಶೆಗೆ ತಂದುಕೊಳ್ಳುವರು ಎರಡನೆಯದಾಗಿ ಅವರು ನಾನಾ ದೇಶಗಳ ರಾಜಕೀಯ ಕಷ್ಟಗಳನ್ನು ಸಾಮಾಜಿಕ ಮಾನಗಳನ್ನು ಕಣ್ಣಾರೆ ಕಂಡು ಅಲ್ಲಲ್ಲಿಯ ಪ್ರಮುಖ ಜನರೊಡನೆ ಮುಖತಃ ವಿಚಾರ ನಡೆಸಿದ್ದವರು ಆದ್ ಇತರರ ಮನಸ್ಸಿಗೆ ಹೊಳೆಯದ ವಿಚಾರ ಮುಖಗಳು ಶಾಸ್ತಿಗಳಿಗೆ ಮೇಲಕ್ ಕಾಣಿಸುತ್ತಿದ್ದವು ಮನುಷ್ಯ ಸ್ವಭಾವದಲ್ಲಿರುವ ನಾನಾ ಗುಣಗಳು ನಾನಾ ಶಕ್ತಿಗಳು ಯಾವ ಯಾವ ಸಂದರ್ಭಗಳಲ್ಲಿ ಹೇಗೆ ಹೇಗೆ ಪ್ರತಿಕ್ರಿಯೆ ನಡೆಸಿಯಾವೆಂಬುದನ್ನು ಅವರ ಅನುಭವ ಅವರಿಗೆ ಗೋಚರಪಡಿಸಿತ್ತು ಹೀಗೆ ಅವರ ಮನೋಬುದ್ಧಿಗಳು ಸಾಂಪ್ರತ ಲೋಕದಿಂದ ಪ್ರಭಾವಿತವಾಗಿದ್ದವು ಒಂದು ಉದಾಹರಣೆ ನಿಸರ್ಗ ಸೌಂದರ್ಯ ಒಂದು ಸಂಜೆ ಅವರು ನಾವು ಮೂವರು ನಾಲ್ವರು ಸ್ನೇಹಿತರು ಮಿಂಟೋ ಕಣ್ಣಾಸ್ಪತ್ರೆಯ ಬಳಿ ಬಂದೆವು ಅಲ್ಲಿ ಡಾಕ್ಟರ್ ಬಿ ನಾರಾಯಣರಾಯರನ್ನು ನೋಡಬೇಕೆಂದು ಆಗ ಅಕಸ್ಮಾತ್ ಶಾಸ್ತ್ರಿಗಳು ಕಣ್ಣು ಶಾಸ್ತ್ರಿಗಳ ಕಣ್ಣು ಆಕಾಶದ ಕಡೆ ತಿರುಗಿತು ಅವರು ಕಂಡದ್ದೇನು ಪೂರ್ವ ದಿಕ್ಕಿನಲ್ಲಿ ಚಂದ್ರೋದಯವನ್ನ ಪಶ್ಚಿಮದಲ್ಲಿ ಸೂರ್ಯಾಸ್ತಮವನ್ನ ಎರಡನ್ನು ಏಕಕಾಲದಲ್ಲಿ ಕಂಡ ಕ್ಷಣವೇ ಅವರ ಕಾಲ ನಡಿಗೆ ನಿಂತಿತು ಅವರ ಬಾಯಿಂದ ಆಹಾ ಏನು ವಿಶೇಷ ಸರ್ ಇದನ್ನು ಇನ್ನೂ ನೋಡಬೇಕೆನ್ನಿಸುತ್ತದೆ ಎಂಬ ಉದ್ಗಾರ ಹೊರಟಿತು ಆ ವೇಳೆಗೆ ಡಾಕ್ಟರ್ ನಾರಾಯಣರಾಯರು ಆಸ್ಪತ್ರೆಯೊಳಗಿನಿಂದ ಬಂದರು ಅವರು ಶಾಸ್ತ್ರಿಗಳವರನ್ನು ಆಸ್ಪತ್ರೆಯೊಳಗೆ ಕರೆದು ಕರೆದುಕೊಂಡು ಹೋಗಿ ಅವರನ್ನು ಮೆಲ್ಲನೆ ಮಹಡಿಯ ಮೇಲಕ್ಕೆ ಒಯ್ದು ಅಲ್ಲಿಂದ ಆ ಸಂಧ್ಯಾ ಸೌಂದರ್ಯವನ್ನು ಇನ್ನೂ ಚೆನ್ನಾಗಿ ನೋಡಬಹುದೆಂದರು ಶಾಸ್ತ್ರಿಗಳಿಗೆ ತುಂಬಾ ಆನಂದವಾಯಿತು ಆಗ ಅವರು ಹೇಳಿದ ಸಂಗತಿ ದಕ್ಷಿಣ ಆಫ್ರಿಕಾದಲ್ಲಿ ಬಹುಶಃ ಪ್ರಿಕ್ಟೋರಿಯಾದಲ್ಲಿ ಆಜನ ಜನ ನಿಮ್ಮ ದೇಶವನ್ನು ಕುರಿತು ಒಂದು ಉಪನ್ಯಾಸವನ್ನು ಕೊಡಿ ಎಂದು ಕೇಳಿದರು ನಾನು ಒಪ್ಪಿ ಒಂದರ್ಧ ಗಂಟೆ ಮಾತನಾಡಿದೆ ಆ ಉಪನ್ಯಾಸದಲ್ಲಿ ಒಂದು ಶ್ಲೋಕವನ್ನು ಹೇಳಿದೆ ಸೂರ್ಯಚಂದ್ರರು ಏಕಕಾಲದಲ್ಲಿ ಲೋಕವನ್ನು ಬೆಳಗುವಂತೆ ಬುದ್ದಿ ಚಮತ್ಕಾರವು ಮಾನವ ಸ್ನೇಹವೂ ಪ್ರಪಂಚದಲ್ಲಿ ಏಕಕಾಲದಲ್ಲಿದ್ದು ಸಹಕರಿಸಬೇಕು ಆಗ ನಮ್ಮ ಜೀವನಕ್ಕೆ ಶಾಂತಿ ಸಂತೋಷಗಳು ಶಾಸ್ತ್ರಿಗಳು ಮುಂದುವರೆಸಿದರು ಸರ್ ಈ ಭಾವವನ್ನು ಆ ಕೇಳಿ ಬೆರಗಾದರು ಅವರು ಮಾಡಿದ ಚಪ್ಪಾಳೆಯ ಧ್ವನಿ ಹತ್ತು ನಿಮಿಷಗಳಾದರೂ ಮೌನವಾಗಲಿಲ್ಲ ಆ ಜನಕ್ಕೆ ಇಂತಹ ದೃಶ್ಯವೇ ದುರ್ಲಭ ಇದು ನಮ್ಮ ದೇಶದ ಪುಣ್ಯ ಇದು ಶಾಸ್ತ್ರಿಗಳ ಅಂತರಂಗ ಸಂಪ್ರದಾಯ ಸಾಂಪ್ರತ ವಿಜ್ಞಾನ ಶಾಸ್ತ್ರಿಗಳಿಗೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳ ವಿಷಯದಲ್ಲಿ ನೈಜವಾದ ಗೌರವಿ ಗೌರವವಿತ್ತಾದರೂ ನಮ್ಮ ಸಾಮಾನ್ಯ ಪಂಡ ಪಂಡಿತರುಗಳ ವಿಷಯದಲ್ಲಿ ಕೊಂಚ ಆಕ್ಷೇಪಣೆಯ ಮನೋವೃತ್ತಿ ಇತ್ತೆಂದು ನೋಡಿದವರಿಗೆ ಅನ್ನಿಸುತ್ತಿತ್ತು ಬೆಂಗಳೂರಿನಲ್ಲಿ ಒಂದು ಸಾರಿ ಪಂಡಿತ ಮಂಡಲದ ಸಭೆ ಸೇರಿದಾಗ ಶಾಸ್ತ್ರಿಗಳ ಭಾಷಣ ಕಟುವಾಗಿತ್ತು ಆ ಭಾಷಣ ನಡೆದದ್ದು ಪಂಡಿತ ಸಮ್ಮೇಳನದಲ್ಲಿ ಸಾಹಿತ್ಯ ಪರಿಷತ್ತಿನ ಸಭಾ ಮಂದಿರದಲ್ಲಿ ಆ ಭಾಷಣವನ್ನು ಏರ್ಪಡಿಸಿದ್ದವರು ಶಾಸ್ತಿಗಳ ಸ್ನೇಹಿತರಾದ ಡಿ ವೆಂಕಟರಾಮಯ್ಯನವರು ಆವತ್ತು ಶಾಸ್ತ್ರಿಗಳಿಗೆ ಏಕೋ ಪೂರ್ವ ಪದ್ಧತಿಯ ಪಂಡಿತರುಗಳ ಮೇಲೆ ಕೊಂಚ ಅಸಮಾಧಾನ ಬಂದಿತ್ತು ಆ ಪಂಡಿತರುಗಳು ಶಾಸ್ತ್ರಿಗಳನ್ನು ತಲಸ್ಪರ್ಶಿಯಾಗಿ ವಿಚಾರ ಪೂರ್ವಕವಾಗಿ ಅವರದು ಬಹುಮಟ್ಟಿಗೆ ಶುಕಪಾಠ ಹಿಂದಿನಿಂದ ಬಂದಿದ್ದನ್ನೇ ಪುನಃ ಪುನಃ ಚರ್ವಿತಚರ್ವಣ ಮಾಡುತ್ತಾರೆ ನಮ್ಮ ಕಾಲದ ಸಂದರ್ಭಗಳನ್ನು ಅವರು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ನಮ್ಮ ಕಾಲದಲ್ಲಿ ಏನೇನೋ ಹೊಸ ಹೊಸ ಅಭಿಪ್ರಾಯಗಳು ಹೊಸ ಹೊಸ ಭಾವನೆಗಳು ಜನದಲ್ಲಿ ಹರಡುತ್ತಿವೆ ವಿಜ್ಞಾನದ ನಾನಾ ಶಾಖೆಗಳು ಹೊಸ ಹೊಸ ತಿಳುವಳಿಕೆಗಳನ್ನು ತಂದುಕೊಡುತ್ತಿವೆ ಅದರಿಂದ ಮನುಷ್ಯ ಬುದ್ಧಿ ಹೊಸ ಹೊಸ ದಾರಿಗಳಲ್ಲಿ ತಿರುಗುತ್ತಿವೆ ಈ ಹೊಸ ಜ್ಞಾನವನ್ನು ಹೊಸ ವಿಚಾರ ಸರಣಿಯನ್ನು ಅಯುಕ್ತವೆಂದು ದೋಷವೆಂದು ಯಾರು ತಳ್ಳಿಹಾಕಲಾರರು ಈ ಹೊಸ ಜ್ಞಾನ ಪ್ರವಾಹದಲ್ಲಿ ಅಮೂಲ್ಯವಾದ ಅಂಶಗಳು ಎಷ್ಟೋ ಇವೆ ಈ ಹೊಸ ಜ್ಞಾನದಿಂದ ಲೌಕಿಕ ವಿಷಯಗಳಲ್ಲಿ ಜನದ ದೃಷ್ಟಿ ಬದಲಾಯಿಸುತ್ತಿದೆ ಈ ಬದಲಾವಣೆಗಳು ಕೃತ್ರಿಮವಾದದವ ವಾದವಲ್ಲ ಸತ್ಯಕ್ಕೂ ಧರ್ಮಕ್ಕೂ ವಿರೋಧವಾದವಲ್ಲ ಆದದ್ದರಿಂದ ನಮ್ಮ ಕಾಲದ ನೂತನ ಸಂದರ್ಭಗಳನ್ನು ಅವುಗಳ ಮರ್ಮಗಳನ್ನು ಮನದಟ್ಟು ಮಾಡಿಕೊಂಡು ನಮ್ಮ ಪುರಾತನ ಸಂಪ್ರದಾಯಗಳನ್ನು ಮನೋವೃತ್ತಿಗಳನ್ನು ಈ ಕಾಲಕ್ಕೆ ಹೊಂದಿಸಿಕೊಳ್ಳಬೇಕಾಗಿದೆ ಈ ಪರೀಕ್ಷೆಯಲ್ಲಿ ನಮಗೆ ಸಂಸ್ಕೃತ ವಿದ್ವಾಂಸರಿಂದ ಸಹಾಯಬೇಕಾಗಿದೆ. ಇಂದಿನ ಲೋಕದ ಕಷ್ಟಗಳೇನು ಇಂದಿನ ಜನ ಸ್ವಸ್ಥತೆಯ ಅವಶ್ಯಕತೆಗಳೇನು ಇಂದಿನವರ ಆಲೋಚನೆಯ ಗುರಿಯೇನು ಎಂಬುದನ್ನು ನಮ್ಮ ವಿದ್ವಾಂಸರು ತಾವು ತಿಳಿದುಕೊಂಡ ತಿಳಿದುಕೊಂಡರಲ್ಲವೇ ಅವರಿಂದ ನಮಗೆ ಸಹಾಯವಾಗತಕ್ಕದ್ದು ಆದ್ದರಿಂದ ಅವರು ಇಂದಿನ ಪ್ರಪಂಚವನ್ನು ನೋಡುವ ದೃಷ್ಟಿ ಉದಾರವಾದದ್ದಾಗಬೇಕು ಇದು ಉಪನ್ಯಾಸದ ಸಾರಭಾಗ ಆದರೆ ಇದನ್ನು ಹೇಳುವ ಧೋರಣೆಯಲ್ಲಿ ವಂದು ಆವೇಶ ತೋರುತ್ತಿತ್ತು ವಿದ್ವಾಂಸರು ತಲೆಗೆ ಸುತ್ತುವ ಶಾಲುಗಳ ಪ್ರಸಕ್ತಿ ಶಾಲುಗಳ ಬಣ್ಣದ ಪ್ರಸಕ್ತಿ ಸರಿಗೆಯ ಪ್ರಸಕ್ತಿ ಅವರು ಪ್ರದರ್ಶನ ಮಾಡುವ ಕೈ ಖಡಗಗಳ ಪ್ರಸಕ್ತಿ ಅವರ ವಾಗ ಧೋರಣೆಯ ಪ್ರಸಕ್ತಿ ಇವೆಲ್ಲ ಪ್ರಾಸ್ತಾವಿಕವಾಗಿ ಒಂದು ಕೆಲ ಮಂದಿಗೆ ಅಸಮಾಧಾನವನ್ನುಂಟು ಮುಗಿದ ಮೇಲೆ ನಾವಿಬ್ಬರೇ ಇದ್ದಾಗ ನಾನು ಅವರಲ್ಲಿ ಸೂಕ್ಷ್ಮವಾಗಿ ಪ್ರಸ್ತಾವ ಮಾಡಿದೆ ಕೆಲ ಮನಸ್ಸಿಗೆ ನೋವಾದದ್ದನ್ನು ತಿಳಿಸಿದೆ ಶಾಸ್ತಿಗಳ ಉತ್ತರದಲ್ಲಿ ಕೊಂಚ ಭಾಗ ಭಾಷಣದ ಸಮರ್ಥನೆ ಕೊಂಚ ಭಾಗ ಪಶ್ಚಾತ್ತಾಪ ಎರಡು ಸೇರಿದವು ಅವರು ಹೇಳಿದ ಮುಖ್ಯಾಂಶಗಳನ್ನು ನಿರಾಕರಿಸುವ ಹಾಗಿರಲಿಲ್ಲ ನಮ್ಮ ಕಣ್ಣಿಗೆ ಕಾಣುವ ನ್ಯೂನತೆಗಳನ್ನು ನಾವು ತೋರಿಸಬೇಡವೇ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಸರಿಯಾಗಿದೆ ಎಂದು ಮುಖೋಲ್ಲಾಸ ಮಾಡುವುದೇ ನನ್ನ ಕರ್ತವ್ಯ ನನ್ನ ಮನಸ್ಸನ್ನು ಹೇಳುವ ಸಭರಭಸದಲ್ಲಿ ಇತರರಿಗೆ ಮನನವಯಿಸುವ ಅಂತ ಬಿದ್ದಿತ್ತೆಂದು ನನಗನ್ನಿಸಲಿಲ್ಲ ಮನಸ್ಸನ್ನು ಬಿಚ್ಚುವ ಬರದಲ್ಲಿ ಪ್ರಮಾದವೇನಾದರೂ ನಡೆದಿದ್ದರೆ ಅದಕ್ಕಾಗಿ ನನ್ನ ಪಶ್ಚಾತ್ತಾಪ ಯುಕ್ತವಾಗಿದೆ ನೊಂದವರ ಕ್ಷಮೆಯನ್ನು ನಾನು ಬೇಡತಕ್ಕದ್ದು ಸರಿ ಹೀಗೆ ಹೇಳಿ ಡಿ ವೆಂಕಟರಾಮಯ್ಯನವರಿಗೆ ತಮ್ಮ ಪಶ್ಚಾತ್ತಾಪವನ್ನು ಸ್ಪಷ್ಟವಚನಗಳಲ್ಲಿ ತಿಳಿಯಪಡಿಸಿದರು ಉದಾರ ಮನೋಭಾವ ಇದಾದ ಕೆಲವು ದಿವಸಗಳ ತರುವಾಯ ನಡದದ್ದು ನಾನು ಬೇರೆ ಕಡೆ ತಿಳಿಸಿರುವ ಸಂಗತಿ ಡಿ ವೆಂಕಟರಾಮಯ್ಯನವರ ಮನೆಯಲ್ಲಿ ಮದುವೆಯ ಊಟಕ್ಕಾಗಿ ಕೆಲ ಮಂದಿ ಸೇರಿದೆವು ಆ ಸ್ನೇಹಿತರಲ್ಲೊಬ್ಬರು ತಾಂಬೂಲ ಕಾಲದಲ್ಲಿ ಮಿತ್ರ ಸಂಭಾಷಣೆ ನಡೆಯುತ್ತಿದ್ದಾಗ ಅಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಉಲ್ಲಾಸ ಮಾಡಿಸಬೇಕೆಂಬ ಆಶಯದಿಂದಲೋ ಏನೋ ಪುರೋಹಿತರನ್ನು ಪಂಡಿತರನ್ನು ಹೀಯಾಳಿಸಿದರು ಪುರೋಹಿತರಿಗೆ ತಾವು ಹೇಳುವ ಮಂತ್ರದ ಅರ್ಥವೇ ಗೊತ್ತಿಲ್ಲ ಎಂದು ಮುಂತಾಗಿ ಮಾತನಾಡಿದರು ಅದು ಶಾಸ್ತ್ರಿಗಳಿಗೆ ಸಹ್ಯವಾಗಲಿಲ್ಲ ಅವರು ಆ ಸ್ನೇಹಿತರ ಮೇಲೆ ತಿರುಗಿ ಬಿದ್ದು ಹೇಳಿದರು ಅಯ್ಯ ನೀವು ನಿಮ್ಮ ಹಜಾಮನಿಗೆ ಒಂದು ಸಾರಿಯ ಚಾಕರಿಗೆ ಏನು ಕೊಡುತ್ತೀರಿ ಒಂದು ಪಾವಲಿಯನ್ನೇ ನೀವು ನಿಮ್ಮ ಪುರೋಹಿತರಿಗೆ ದಕ್ಷಿಣ ಎಷ್ಟು ಕೊಡುತ್ತೀರಿ ಅದು ಒಂದು ಪಾವಲಿ ತಾನೆ ಒಂದು ಪಾವಲಿಯಿಂದ ಯಾವ ವಿದ್ವತ್ತನ್ನು ನಿರೀಕ್ಷಿಸದ ನೀವು ಈ ಬಡ ಪುರೋಹಿತನಿಗೆ ದಕ್ಷಿಣೆ ಕೊಟ್ಟಾಗ ಮಹತ್ತರವಾದ ವಿದ್ವತ್ತನ್ನು ನಿರೀಕ್ಷಿಸುತ್ತೀರಲ್ಲ ನೀವು ಅಷ್ಟು ಆಚಾರ ಶ್ರದ್ಧೆಯುಳ್ಳವರಾದರೆ ಒಂದು ವಾರದಲ್ಲಿ ಮತ ವಿಷಯವನ್ನಾಗಲಿ ಶಾಸ್ತ್ರ ವಿಷಯವನ್ನಾಗಲಿ ಆಲೋಚಿಸುವುದಕ್ಕೆ ಎಷ್ಟು ಗಂಟೆಯ ಹೊತ್ತು ಕೊಡುತ್ತೀರಿ ಆ ಅಧಿಕ ಪ್ರಸಂಗಿ ಸ್ನೇಹಿತರಿಗೆ ಮುಖಭಂಗವಾಯಿತು ಸಹೃದಯತೆ ಶ್ರೀನಿವಾಸ ಶಾಸ್ತ್ರಿಗಳ ವ್ಯಕ್ತಿ ಮಹತ್ವವನ್ನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಸಹೃದಯತೆ ಎನ್ನಬಹುದು ಸಹೃದಯ ಎಂಬುದು ಸಾಹಿತ್ಯದಲ್ಲಿ ರಸ ಸೂಕ್ಷ್ಮಗ್ರಾಹಿಗಳಿಗೆ ಹೆಸರು ಒಂದಾನೊಂದು ಸನ್ನಿವೇಶದಲ್ಲಿ ಮಾನವ ಗುಣಕ್ಕೆ ಸಂಬಂಧಪಟ್ಟದ್ದಾಗಿ ಜೀವಕ್ಕೆ ಉತ್ಕರ್ಷಕವಾಗಿರುವ ಸೂಕ್ಷ್ಮವನ್ನು ಯಾರು ಗ್ರಹಿಸಿ ಸ್ವಾನುಭವಕ್ಕೆ ತಂದುಕೊಳ್ಳುತ್ತಾರೋ ಅವರೇ ಸಹೃದಯರು ಅಥವಾ ಹೃದಯವಂತರು ಲೋಕದ ಮನ್ನಣೆಯನ್ನು ಸಂಪಾದಿಸಿರುವ ಜನವನ್ನು ಎರಡು ಜಾತಿಯಾಗಿ ವಿಂಗಡಿಸಬಹುದು ಬುದ್ಧಿವಂತರು ಒಂದು ಜಾತಿ ಹೃದಯವಂತರು ಇನ್ನೊಂದು ಜಾತಿ ಹಾಗೆಂದರೆ ಬುದ್ಧಿವಂತರಿಗೆ ಹೃದಯವಿಲ್ಲವೆಂದಾಗಲಿ ಹೃದಯವಂತರಿಗೆ ಬುದ್ಧಿ ಇಲ್ಲವೆಂದಾಗಲಿ ಅರ್ಥ ಮಾಡತಕ್ಕದಲ್ಲ ಎರಡು ಜಾತಿಗಳಲ್ಲಿಯೂ ಬುದ್ದಿಶಕ್ತಿಯು ಹೃದಯ ಶಕ್ತಿಯೂ ಇತರ ಜನರಲ್ಲಿರುವುದಕ್ಕಿಂತ ಹೆಚ್ಚಾಗಿಯೇ ಇರುತ್ತದೆ ಹಾಗಿದ್ದರೂ ಕೆಲ ಹೃದಯ ಕಾರ್ಯಕ್ಕಿಂತ ಬುದ್ದಿ ಕಾರ್ಯ ಪ್ರಬಲವಾಗಿರುತ್ತದೆ ಇನ್ನು ಕೆಲವರಲ್ಲಿ ಬುದ್ದಿ ಕಾರ್ಯ ಮೇಲ್ಪಟ್ಟದ್ದಾಗಿದ್ದರೂ ಪರಿಣಾಮದಲ್ಲಿ ನಿರ್ಣಾಯಕವಾಗತಕ್ಕದ್ದು ಹೃದಯ ಕಾರ್ಯ ಹೀಗೆ ನೋಡಿದರೆ ಶಾಸ್ತ್ರಿಗಳು ಹೃದಯ ಪ್ರಧಾನ ಜಾತಿಗೆ ಸೇರತಕ್ಕವರೆಂದು ನನ್ನ ತಿಳುವಳಿಕೆ ಒಂದು ಪತ್ರ ಪ್ರಸಂಗ ಶಾಸ್ತ್ರಿಗಳು ಒಂದು ಸಾರಿ ಬೆಂಗಳೂರಿಗೆ ಬಂದು ಬರಲು ಉದ್ದೇಶಿಸಿ ಅವರ ವಸತಿಗಾಗಿ ಒಂದು ಮನೆಯನ್ನು ಗೊತ್ತು ಮಾಡ ಹೇಳಿ ನನಗೆ ಬರೆದರು ನಾನು ಅದರಂತೆ ಹುಡುಕಿ ಮೂರು ನಾಲ್ಕು ಮನೆಗಳ ತಪಶೀಲುಗಳನ್ನು ಹೇಳಿ ಉತ್ತರ ಬರೆದೆ ಆ ಮನೆಗಳಲ್ಲಿ ಒಂದು ಮನೆಯ ಸಂದರ್ಭ ಹೀಗಿತ್ತು ಈ ಮನೆ ಲಾಲ್ಬಾಗಿಗೆ ಸಮೀಪದಲ್ಲಿದೆ ನಿಮ್ಮ ಸ್ನೇಹಿತರಲ್ಲಿ ಕೆಲವರು ಡಾಕ್ಟರ್ ಬಿ ಕೆ ನಾರಾಯಣರಾಯರು ಎಸ್ ಜಿ ಶಾಸ್ತ್ರಿಗಳು ಇಂಥವರ ಮನೆಗಳಿಗೆ ಹತ್ತಿರವಾಗಿದೆ ಮನೆಯಲ್ಲಿ ವಿಸ್ತಾರವಾದ ಕೋಣೆಗಳಿವೆ ನೀವು ಕುಳಿತು ಕೆಲಸ ಮಾಡಲು ಒಂದು ದೊಡ್ಡ ನಡುಮನೆ ಇದೆ ಅಡಿಗೆ ಮನೆ ಮೊದಲಾದ ಅನುಕೂಲತೆಗಳು ಚೆನ್ನಾಗಿವೆ ಕಾಂಪೌಂಡಿನೊಳಗೆ ಒಂದು ಸೊಗಸಾದ ಸೇದುವ ಬಾವಿ ಇದೆ ಅದರಲ್ಲಿ ನೀರು ತಿಳಿಯಾಗಿ ಸಿಹಿಯಾಗಿದೆ ಮುಖ್ಯ ಕಟ್ಟಡದಿಂದ ನಾಲ್ಕೆಂಟು ಗಜದ ಆಚೆಗೆ ಒಂದು ಸಣ್ಣ ಹೊರಮನೆ ಇದೆ ಮನೆಯ ಕಟ್ಟಡ ಮಜಬೂತಾಗಿ ಚೊಕಟವಾಗಿದೆ ಮುಂದೂಗಡೆ ಕೈ ಸಾಲೆ ಇದೆ ಕೊಂಚ ಖಾಲಿ ಇದೆ ಮನೆ ಪೂರ್ವಾಭಿಮುಖವಾದ್ದರಿಂದ ಕೈ ಸಾಲೆಯಲ್ಲಿಯೂ ಖಾಲಿ ಸಂಜೆ ಹೊತ್ತು ಸ್ನೇಹಗೋಷ್ಠಿ ಸೇರುವುದಕ್ಕೆ ಅನುಕೂಲವಾಗಿದೆ ಆದರೆ ಕೆಲವು ಸಂದರ್ಭಗಳನ್ನು ತಾವು ಯೋಚಿಸಬೇಕು ಈ ಮನೆಯನ್ನು ಕಟ್ಟಿಸಿದಾತ ನನ್ನ ಸ್ನೇಹಿತ ಗೃಹ ಮಾಡಿದ ಒಂದೆರಡು ವಾರದೊಳಗಾಗಿ ಆತ ಆ ಬಾವಿಯಲ್ಲಿ ತಾನೇ ನೀರು ಸೇದಬೇಕೆಂದು ಹೊರಟು ಬಿಂದಿಗೆಯನ್ನು ಇಳಿಬಿಟ್ಟು ಅದನ್ನು ಮೇಲಕ್ಕೆ ರಾಟಣೆಯ ಮೇಲೆ ಹಗ್ಗದಿಂದ ಸೇದಿಕೊಳ್ಳುವಾಗ ಆ ಹೊಸ ಹಗ್ಗದ ಸುರುಳಿ ನೆಲದ ಮೇಲಿದ್ದದ್ದು ಆತನ ಕಾಲಿಗೆ ಸುತ್ತಿಕೊಂಡು ಆ ಬಿಂದಿಗೆಯ ಭಾರವೇ ಆತನನ್ನು ಒಳಕ್ಕೆ ಎಳೆಯಿತು ಹಾಗೆ ನನ್ನ ಸ್ನೇಹಿತ ಬಾವಿಯಲ್ಲಿ ಬಿದ್ದು ಮೃತನಾದ ಆದ್ದರಿಂದ ಆ ಮನೆಗೆ ದುರದೃಷ್ಟದ ಮನೆ ಎಂದು ಹೆಸರು ಬಂದಿದೆ ಅಲ್ಲಿಗೆ ಸಂಸಾರ ಬರಲು ಜನ ಹೆದರುತ್ತಾರೆ ಇನ್ನೊಂದು ಸಂಗತಿ ನನ್ನ ಸ್ನೇಹಿತ ಎಂಜಿನಿಯರ್ ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು ಅವನ ತಂದೆ ಮಹಾಪ್ರಸಿದ್ಧರಾದ ಸಂಸ್ಕೃತ ವಿದ್ವಾಂಸರು ನನ್ನ ಸ್ನೇಹಿತ ಸತ್ತ ನಂತರ ಸಂಸಾರಕ್ಕೆ ಕಷ್ಟ ಬಂದದ್ದಲ್ಲದೆ ಮನೆ ಕಟ್ಟಿಸುವುದಕ್ಕಾಗಿ ಆತ ಮಾಡಿಕೊಂಡಿದ್ದ ಸಾಲದ ಶೇಷದ ಹೊರೆಯೂ ನಿಂತಿದೆ ಮನೆ ಕೋಆಪರೇಟಿವ್ ಬ್ಯಾಂಕಿಗೆ ಅಡಮಾನವಾಗಿದೆ ನಾನು ಆ ಬ್ಯಾಂಕಿನಲ್ಲಿ ಹೋಗಿ ವಿಚಾರಿಸಿದೆ ಅಲ್ಲಿ ಸ್ನೇಹಿತರು ಹೇಳಿದರು ಈ ಮನೆಯಿಂದ ಬರುವ ಬಾಡಿಗೆಯಿಂದಲೇ ಆ ಸಂಸಾರಕ್ಕೆ ಜೀವನ ಸಾಗಬೇಕಾಗಿದೆ ಅವರಿಗೆ ಬೇರೆ ಏನು ಗತಿಯಿಲ್ಲ ಬಾಡಿಗೆ ಅರವತ್ತು ರೂಪಾಯಿ ಅದರಲ್ಲಿ ಅರ್ಧವನ್ನು ಸಾಲಕ್ಕೆ ಕಟ್ಟಿಕೊಳ್ಳುತ್ತೇವೆ ಇನ್ನರ್ಧವನ್ನು ಆ ಸಂಸಾರಕ್ಕೆ ಕೊಡುತ್ತೇವೆ ನೀವು ನಮ್ಮ ಡೈರೆಕ್ಟರುಗಳಲ್ಲಿ ಇಂತಿಂತವರನ್ನು ನೋಡಿ ಮಾತನಾಡಿದರೆ ಬಾಡಿಗೆ ಕೊಂಚೆ ಇಳಿಸಬಹುದು ಎಂದು ಶಾಸ್ತ್ರಿಗಳ ಪ್ರತಿಕ್ರಿಯೆ ಈ ಕಾಗದ ಶಾಸ್ತ್ರಿಗಳಿಗೆ ತಲುಪಿದ ದಿವಸವೇ ಅವರು ನನಗೆ ಪ್ರತ್ಯುತ್ತರ ಬರೆದರು ಹೀಗೆ ಅಯ್ಯ ನಿನ್ನ ಕಾಗದದಿಂದ ನನಗೆ ಸೋಜಿಗವಾಗಿದೆ ನನ್ನ ಅಭಿಪ್ರಾಯವೇನೆಂದು ಕೇಳುತ್ತೀಯಾ ನನ್ನ ಮನಸ್ಸನ್ನು ನೀನು ಕಾಣಿಯಾ ಆ ಕುಟುಂಬ ದಶೆಯಲ್ಲಿದೆ ಎನ್ನುತ್ತಿ ಒಳ್ಳೆಯ ಜನ ಎನ್ನುತ್ತಿ ಅಂಥವರಿಗೆ ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ ಮನೆಗೆ ಕೆಟ್ಟ ಹೆಸರು ಬಂದಿದೆ ಎನ್ನುತ್ತಿ ನಾನು ರೋಗಿಷ್ಠ ನಾನು ಆ ಮನೆಯಲ್ಲಿದ್ದು ಬದುಕಿದರೆ ಆ ಕೆಟ್ಟ ಹೆಸರು ತೊಡೆದು ಹೋಗುತ್ತದೆ ನಾನು ಅಲ್ಲಿ ಸತ್ತರೆ ಮನೆಗೆ ಹೊಸ ಕೆಟ್ಟತನವೇನು ನನ್ನಿಂದ ಬಂದ ಹಾಗಾಗುವುದಿಲ್ಲ ಆದ್ದರಿಂದ ಆ ಮನೆಯನ್ನೇ ನಿಷ್ಕರ್ಷ ಮಾಡು ನೀನು ಯಾವ ಡೈರೆಕ್ಟರ್ ಅನ್ನು ನೋಡುವುದಕ್ಕೆ ಹೋಗಬೇಡ ಬಾಡಿಗೆ ಕಡಿಮೆ ಮಾಡಿಸೆಂದು ಕೇಳಬೇಡ ಬಾಡಿಗೆ ಕಡಿಮೆ ಮಾಡಿದರೆ ಆ ಕುಟುಂಬಕ್ಕೆ ಸಲ್ಲುವ ಭಾಗ ಕಡಿಮೆಯಾಗುತ್ತದಲ್ಲವೇ ಬಾಡಿಗೆ ಕಡಿಮೆ ಮಾಡಿಸಿದರೆ ಇನ್ನು ಮುಂದಕ್ಕೆ ಆ ಮನೆಗೆ ಬರುವವರು ಅದನ್ನು ಅಗಕ್ಕೆ ತಿಳಿಯಾರು ನನ್ನ ಕಾರಣದಿಂದ ಮನೆಯ ಬೆಲೆಯನ್ನು ಇಳಿಸಬಾರದು ಆ ಮನೆಯವರು ಬೇಕಾದರೆ ಅಲ್ಲಿಯೇ ಒಂದು ಭಾಗದಲ್ಲಿದ್ದುಕೊಳ್ಳಲಿ ಅವರು ವೈದಿಕರು ದೊಡ್ಡ ವಿದ್ವಾಂಸರ ಮನೆಯವರು ಎಂದು ಹೇಳಿದೆ ಅದು ಒಳ್ಳೆಯ ಸಹವಾಸ ಅದನ್ನು ನಾವಾಗಿ ಸಂಪಾದಿಸಿಕೊಳ್ಳಬೇಕು ಅದೇ ಮನೆಯನ್ನು ಗೊತ್ತು ಮಾಡಿದ್ದಾಯ್ತು ಶಾಸಿಗಳು ಅವರ ಮನೆಯವರು ಅಲ್ಲಿ ಸಂತೋಷದಿಂದಿದ್ದರು ಹಾಗೆ ಮೂರು ನಾಲ್ಕು ಬೇಸಿಗೆ ಆಯ್ತೆಂದು ನನ್ನ ಜ್ಞಾಪಕ ಗೋಷ್ಠಿ ಸತ್ಕಾರಗಳು ಅಲ್ಲಿ ದಿನ ದಿನವೂ ಸಂಜೆ ನಾವು ಏಳೆಂಟು ಮಂದಿ ಸೇರುತ್ತಿದ್ದೆವು ಡಾಕ್ಟರ್ ಬಿಕೆ ನಾರಾಯಣರಾಯರು ಎಂಎಸ್ ರಾಮಚಂದ್ರ ರಾಯರು ಎನ್ಎನ್ ಅಯ್ಯಂಗಾರ್ಯರು ಎಸ್ ಜಿ ಶಾಸಿಗಳು ಪ್ರೊಫೆಸರ್ ಸಂಪತ್ ಕುಮಾರನ್ ಮುಂತಾದವರು ನಮ್ಮ ಜೊತೆಗೆ ಜಡ್ಜಿ ಶ್ರೀನಿವಾಸಯ್ಯರ್ ಅವರು ದಿವೆಂಕಟರಾಮಯ್ಯನವರು ಈ ವರ್ಗದ ಜನರು ಒಂದೆರಡು ಗಂಟೆಗಳ ಕಾಲ ನಾನಾ ವಿಷಯಗಳನ್ನು ಕುರಿತು ಮಿಥ್ಯ ಸಂಭಾಷಣೆ ನಡೆಯುತ್ತಿತ್ತು ದಿವಾನ್ ಸರ್ ಮಿರ್ಜಾರವರು ಸರ್ ಎಸ್ಪಿ ರಾಜಗೋಪಾಲಾಚಾರ್ಯರು ಆಗಾಗ ಅಲ್ಲಿಗೆ ಬರುವರು